ಭಕ್ತಾಪರಾಧ ಸಹಿಷ್ಣು ಸಂಧಿ ಅದರ ಮೊದಲನೆಯ ನುಡಿ ಬಹಳ ಭಗವಂತನ ಕಾರುಣ್ಯ ಬಹಳ ಅದ್ಭುತವಾದದ್ದನ್ನು ವರ್ಣನೆ ಮಾಡ್ತಾರೆ ಎರಡು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಘಟನೆ ಒಂದು ನೃಸಿಂಹದೇವರ ಅವತಾರಕ್ಕೆ ಸಂಬಂಧಪಟ್ಟ ಘಟನೆ ಎರಡನ್ನೂ ನಮ್ಮ ಮುಂದಿಟ್ಟಿದ್ದಾರೆ ಒಂದು ಮುದುಕನಿಗೆ ಸಂಬಂಧಪಟ್ಟದ್ದು ಒಂದು ಹೆಣ್ಮಗಳಿಗೆ ಸಂಬಂಧಪಟ್ಟದ್ದು ಒಂದು ಬಾಲಕನಿಗೆ ಸಂಬಂಧಪಟ್ಟದ್ದು ಸಮಾಜದಲ್ಲಿ ಶೋಷಣೆಗೆ ಒಳಗಾಗುವಂತಹ ಮಂದಿ ಒಂದು ಮುದುಕ ಮುದುಕ ಅಂದರೆ ನಮಗೆ ಗೊತ್ತು ಅವನಷ್ಟು ನಾವು ತಿರಸ್ಕರಿಸುವುದು ಮತ್ತೆ ಯಾರನ್ನೂ ಇಲ್ಲ ಅದರಲ್ಲಿ ಬ್ರಾಹ್ಮಣ ಮುದುಕ ಅಂದರೆ ಕೇಳುವುದೇ ಬೇಡ ರವಾಮಾನಕ್ಕೆ ಒಂದು ಇನ್ನೊಂದು ಹೆಸರು ಯಾವುದೇ ವೇದಿಕೆಯಾಗಲಿ ಬ್ರಾಹ್ಮಣರು ಅಥವಾ ಮುದುಕ ನಾವು ಮುದುಕನಾಗ್ತೇವೆ ಎಂಬುದನ್ನು ಮರೆತು ನಾವು ತಮಾಷೆ ಮಾಡ್ತೇವೆ ಅಂತಹ ಒಬ್ಬ ಬ್ರಾಹ್ಮಣನ ಬಗ್ಗೆ ಭಗವಂತ ಎತ್ತಿ ಹಿಡಿದ ಕ್ರಮ ಅದನ್ನು ಮೊದಲನೆಯ ದೃಷ್ಟಾಂತ ನಮ್ಮ ಮುಂದಿಟ್ಟು ವಿವರಿಸಿದರು ದೇವರಿಗೆ ಬ್ರಾಹ್ಮಣ ಅಂದರೆ ಇಷ್ಟ ದೇವರಿಗೆ ಮುದುಕ ಅಂದರೆ ಇಷ್ಟ ಯಾಕೆಂದರೆ ಸಮಾಜಕ್ಕೆ ಯಾವುದು ಅನಿಷ್ಟ ಭಗವಂತನಿಗೆ ಭಾರೀ ಇಷ್ಟ ಎಲ್ರಿಗೂ ಯಾವುದು ಇಷ್ಟ ದೇವರಿಗೂ ಅನಿಷ್ಟ ಇಷ್ಟು ಮಾನದಂಡ ಆದ್ರಿಂದ ಸಮಾಜಕ್ಕೆ ನಾವು ಎಷ್ಟು ದೂರ ಇರ್ತೇವೆ ಅಷ್ಟು ದೇವರ ದೇವರಿಗೆ ಹತ್ತಿರ ಅಂತ ಅರ್ಥ ಅದನ್ನು ವಿವರಿಸದಕ್ಕೋಸ್ಕರನೇ ಈ ಮೂರು ದೃಷ್ಟಾಂತ ನಮ್ಮ ಮಂದಿ ಇಟ್ರು ಒಂದು ಕಡು ದರಿದ್ರನಾದಂತಹ ಬ್ರಾಹ್ಮಣ ಅದಕ್ಕೆ ಅವನ ಪರಿಚಯ ದಾಸರು ಹೇಳುವಾಗ ಕುಚೇಲನಿಗೆ ಇನ್ನೇನು ದಾರಿದ್ರದ ಬಗ್ಗೆ ಇನ್ನೊಂದು ವಿವರಣೆ ಕೊಡದೇ ಬೇಕಾಗಿಲ್ಲ ಕಡು ದರಿದ್ರೆ ಎಷ್ಟೇ ದರಿದ್ರನಾಗಿರ್ಲಿ ನೋಡ್ಲಿಕ್ಕೆ ಟಿಪ್ ಟಾಪ್ ಇರ್ತಾನೆ ಬಟ್ಟೆ ಗಿಟ್ಟ ಎಲ್ಲ ಚಂದ ಇರ್ತಾನೆ ಊಟಕ್ಕೆ ಬೇಕಾದ್ರೂ ತೊಂದರೆ ಇರಬಹುದು ಉಡ್ಲಿಕ್ಕೆ ಬಟ್ಟೆಗೆ ತೊಂದರೆ ಆಗಿದೆ ಅಂತಂದ್ರೆ ಎಷ್ಟು ಬರ್ತಾನ ಅಂಥವನಿಗೆ ಮನೆ ತುಂಬ ಮನತುಂಬಿ ಭಗವಂತ ಕೊಟ್ಟಿದ್ದಾನೆ ಅಂತಂದ್ರೆ ಭಗವಂತನ ಕೃಪಾ ಕಟಾಕ್ಷೆ ಎಷ್ಟಿದೆ ಎಂಬುದನ್ನು ಗುರುತಿಸುವಂತಹದ್ದು ಇನ್ನೊಂದು ಎರಡು ಮುಖಗಳು ಒಂದು ಅಬಲೆಗೆ ಬಲವಾಗಿ ನಿಂತವ ಭಗವಂತ ಅಂತ ದೃಷ್ಟಾಂತ ಕೊಟ್ಟದ್ದು ಹೆಣ್ಮಗಳಿಗೆ ಭಗವಂತ ಅನುಗ್ರಹ ಮಾಡಿದ ಬಗೆಯನ್ನು ವಿವರಿಸುವುದರ ಮೂಲಕ ಕೇಳಿದಾಕ್ಷಣ ಪಾಂಚಾಲಿಗೆ ವಸ್ತ್ರವನಿತ್ತ ಇಳಿದಿದ್ರೆ ನಾವು ಅಪ್ಲಿಕೇಶನ್ ಹಾಕಿ ಅದು ಟೇಬಲ್ ಟೇಬಲ್ ಚೇಂಜ್ ಆಗಿ ಚೇಂಜ್ ಆಗಿ ಅಲ್ಲಿ ಸ್ಯಾಂಕ್ಷನ್ ಆಗುವಾಗ ಇವರು ಸತ್ತವಾಗಿರ್ತಾರೆ ಮಗನ ಹೆಸರಲ್ಲಿ ಪುನಃ ವಸ್ತು ಅಪ್ಲಿಕೇಶನ್ ಹಾಕಬೇಕು ಕೇಳಿದಾಕ್ಷಣ ಅದೇನು ಅಷ್ಟು ಕಾರುಣ್ಯದ ಪರಾಕ ಅದು ಈಗಿನ ಜನ ಹೇಳ್ತಾರೆ ಹೆಣ್ಮಕ್ಕಳಿಗೆ ನಮ್ಮ ಸರ್ಕಾರ ಭಾರೀ ಅನುಗ್ರಹ ಮಾಡಿದೆ ಸುಮ್ಮನೆ ಬೋಗಸ್ಸು ಮಾತಷ್ಟೇ ಬೊಗಳೇ ಮಾತಷ್ಟೇ ನಮ್ಮ ದೇವರು ಮಾಡಿ ತೋರಿಸಿದ್ದ ಹೆಣ್ಮಕ್ಕಳಿಗೆ ಹೇಗೆ ಅನುಗ್ರಹ ಮಾಡಬೇಕು ರಾಮಾವತಾರ ಇರಬಹುದು ಕೃಷ್ಣಾವತಾರ ಇರಬಹುದು ಅದರಲ್ಲಿ ಎತ್ತಿ ತೋರಿಸಿದ್ದಾನೆ ಅನುಗ್ರಹ ಮಾಡುವ ಬಗೆಯನ್ನು ವಿವರಿಸಿದ್ದಾನೆ ಕೇಳಿದಾಕ್ಷಣ ಪಾಂಚಾಲಿಗಿತ್ತ ವಸ್ತ್ರವನ್ನು ಅಲ್ಲಿ ಹೆಣ್ಮಕ್ಕಳಿಗೆ ಭಗವಂತ ಸ್ಪಂದಿಸಿದ ಕ್ರಮ ಹೆಣ್ಮಕ್ಕಳ ಮರುಕಕ್ಕೆ ಭಗವಂತ ಕರಗಿದ ಬಗೆ ಅದನ್ನು ನಮ್ಮ ಮುಂದೆ ದಾಸರಿ ಇಟ್ಟರು ಎರಡನೇ ಉದಾಹರಣೆಯ ಮೂಲಕ ಮೂರನೆಯದ್ದು ಮಕ್ಕಳ ಬಗ್ಗೆ ಏನು ಬಾಲಕಾರ್ಮಿಕರು ಏನು ಹೊಸ ಹೊಸ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಅದ್ಯಾ ಇಲೆಕ್ಷನ್ ಸಮಯದಲ್ಲಿ ಮಾತ್ರ ಮತ್ತೇನು ಕೇಳೋರಿಲ್ಲ ಆ ಮಕ್ಕಳನ್ನು ಕೇಳೋರಿಲ್ಲ ಅಬಲೆಯರನ್ನು ಕೇಳೋರಿಲ್ಲ ಮುದುಕರನ್ನು ಕೇಳೋರಿಲ್ಲ ನಮ್ಮ ದೇವರು ಒಬ್ಬ ಹುಡುಗನಿಗೋಸ್ಕರ ಅವತಾರ ಎತ್ತಿ ಬಂದಾನಂತೆ ಅವನ ಅಪ್ಪನ ಜೊತೆಗೆ ಜಗಳಾಡಿ ಭಗವಂತ ರಕ್ಷಣೆ ಮಾಡಿದ ಭಗ ಮುಖವನ್ನು ವಿವರಿಸುವಂತಹದ್ದು ಒಬ್ಬ ಬಾಲಕನ ಇರುವ ಬಲ ಎಷ್ಟು ಅಂತ ಭಗವಂತ ತೋರಿಸಿಕೊಟ್ಟದ್ದು ಒಂದನ್ನು ನಾನು ನಿನ್ನೆ ನೋಡಿದ್ದೇನೆ ಎರಡನೇ ಮುಖ ಕೇಳಿದಾಕ್ಷಿಗೆ ವಸ್ತ್ರವನ್ನಿತ್ತ ಕೇಳಿದಾಕ್ಷನ ವಸ್ತ್ರಗರ ಪಾಂಚಾಲಿಗಿತ್ತನು ಇದು ದ್ರೌಪದಿ ದೇವಿಯರ ಬಗ್ಗೆ ಹೇಳುವ ಮಾತು ದ್ರೌಪದಿ ದೇವಿಯರು ತುಂಬಿದ ತಡೆಯಲ್ಲಿ ಗಂಡಂದರೂ ಕೈ ಚೆಲ್ಲಿ ಕೂತಾಗ ಹ ಕೃಷ್ಣ ಧಾರಕಾವಾಸಿನ್ ಪಾಸಿ ಯಾದವನಂದನ ಅಂತ ಪ್ರಾರ್ಥನೆ ಮಾಡಿದರು ನಮ್ಮ ದೇವರು ಓಡೋಡಿ ಬಂದಾನಂತ ಶಲ್ಯೋ ಇದ್ದ ಕೃಷ್ಣ ಷೋಡಶಾಸ್ತ್ರೀ ಸಹಶ್ರೇಷನಾಗಿ ಇದ್ದ ಭಗವಂತ ಇದು ಷೋಡಶಾಸ್ತ್ರಿ ಅಲ್ಲ ಹದಿನಾರು ಸಾವಿರದ ನೂರ ಒಂಬತ್ತನೇ ನೂರ ಎಂಟು ಜನ ಹೆಣ್ಮಕ್ಕಲನ ಜೊತೆಗಿದ್ರೆ ಅವರನ್ನು ಬಿಟ್ಟು ತನ್ನ ಸಹೋದರಿ ಸ್ಥಾನದಲ್ಲಿ ತನ್ನ ಪುತ್ರಿ ಸ್ಥಾನದಲ್ಲಿ ಇರತಕ್ಕಂತಹ ದ್ರೌಪದಿಯ ಮಾತು ಕೇಳಿ ಕ್ವಾತಿ ಅಂತೇಳಿದ್ರೆ ಅದ್ರೈವಸ್ತಿ ಇಂತ ದೇವರು ಓಡೋಡಿ ಬಂದಂತೆ ಎಂಥದ್ದು ಓಡೋಡಿ ಬರುವುದು ಅಲ್ಲೇ ಇದ್ದ ಸ್ವಾಮಿ ಅವರಿಗೆ ದರ್ಶನ ಕೊಟ್ಟ ದರ್ಶನ ಕೊಟ್ಟು ನಿತ್ಯ ಭಗವಂತ ಅಭಿವ್ಯಕ್ತನಾದ ನೋಡುವವರ ದೃಷ್ಟಿಯಲ್ಲಿ ಭಗವಂತ ಅನುಗ್ರಹದ ಪೂರ್ವವನ್ನೇ ಹರಿಸಿದ ಇದು ಈ ಮುಖ ನಮಗೆ ವಿವರಿಸುತ್ತದೆ ದೇವರಿಗೂ ನಮಗೂ ಇರುವ ಅಂತರ ಎಷ್ಟು ಅಂದರೆ ಇಷ್ಟು ಮಾತ್ರ ಎಷ್ಟು ಅಂದರೆ ದೇವರನ್ನು ಕರೀಬೇಕು ಅಷ್ಟೇ ದೇವರನ್ನು ದೇವರು ಎಲ್ಲಿದ್ದೀ ಅಂತ ಕೇಳಬೇಕು ಆತಿ ಅಂತ ಕೇಳಬೇಕು ದೇವರು ಹೇಳ್ತಾನೆ ಅತ್ಯೈವ ಆತ್ಮಿ ಅಂತ ನಮ್ಮ ಪ್ರಾರ್ಥನೆ ಅಷ್ಟು ಒಳಗಿನಿಂದ ಬಲಿಷ್ಠವಾಗಿರಬೇಕು ಎಷ್ಟೆಷ್ಟು ಪ್ರಾರ್ಥನೆ ಅಭ್ಯರ್ಥನೆ ನಿವೇದನೆ ಎಷ್ಟೆಷ್ಟು ಬಲಿಷ್ಠ ಅಷ್ಟು ದೇವರು ವಿಶೇಷವಾಗಿ ನಮವಂದೆ ಮುಂದೆ ಅಭಿವ್ಯಕ್ತರಾಗ್ತಾರೆ ಆ ಮುಖವನ್ನು ವಿವರಿಸಿದೆ ಇದು ಕ್ವಾತಿ ಅಂತ ಹೇಳುವಾಗ ಭಗವಂತ ಇಲ್ಲಿಯೇ ಇದ್ದೇನೆ ಅಂತ ವಿವರಿಸ್ತಾನೆ ಅದನ್ನು ದಾಸರು ಹೇಳ್ತಾರೆ ಕೇಳಿದಾಕ್ಷಣ ಇದು ಸಾಧ್ಯ ಇಲ್ಲ ನೋಡಿ ದೇವರು ಎಲ್ಲಿಯೋ ಇರ್ತಾನೆ ಇಲ್ಲಿಯವರೆಗೆ ಬರಬೇಕು ಎಷ್ಟು ಕ್ಷಣ ಅಲ್ಲಿಂದ ಕೇಳಿ ಹೊರಟು ಬರಬೇಕು ಕೇಳಿದಾಕ್ಷಣ ವಸ್ತ್ರವ ನಿತ್ತ ಅಲ್ಲಿಯೇ ಇದ್ದ ಭಗವಂತ ವಸ್ತ್ರವನ್ನಿತ್ತ ಭಗವಂತ ಅಕ್ಷಯಾಂಬರವನ್ನು ಕೊಟ್ಟನು ತುಂಬಿದ ಸಭೆಯಲ್ಲಿ ಗಂಡಂದಿರೇ ಕೈಚೆಲ್ಲಿ ಕೂತರೆ ಏನು ಮಾಡಬೇಕು ಧರ್ಮಾದಿ ದೇವತೆಗಳೇ ಕೈಚೆಲ್ಲಿ ಕೂತರೆ ಏನು ಮಾಡಬೇಕು ಹಿರಿಯರೇ ಮಾತಾಡದಿದ್ರೆ ಏನು ಮಾಡಬೇಕು ತುಂಬಿದ ಸಭೆಯಲ್ಲಿ ಇದು ನಾವು ಹೇಳ್ತೇವೆ ಎಂಥದ್ರಿ ಬಾರಿ ಕಷ್ಟರಿ ಮನೆಯಲ್ಲಿ ಮನೆಯಲ್ಲಿ ತಾಪತ್ರಯ ಬದುಕುವುದೇ ಕಷ್ಟರಿ ಅಂತವರಿಗೊಂದು ಕಿವಿಮಾತು ಮಹಾಭಾರತ ಹೇಳಿದ್ದ ದಾಸರ ನಮ್ಮ ಮಂದಿಟ್ಟರು ದ್ರೌಪದಿ ದೇವಿಯರಿಗೆ ಎಂತಹ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದು ಪರಿಸ್ಥಿತಿ ವಾತಾವರಣ ಗಂಡಂದಿರೆದುರು ಕೂತಿದ್ದಾರೆ ಸಮರ್ಥರಾದವರು ತನ್ನ ಮೇಲೆ ಅಭಿಮಾನದ ಪೂರವನ್ನೇ ಹರಿಸುವಂತಹ ಗಂಡಂಬಿರು ಇರ್ತಾರೆ ಸಮರ್ಥರಾದವರು ಒಂದು ಸಲ ಎದ್ದು ಗರ್ಜನೆ ಮಾಡಿದ್ರೆ ಸಾಕು ಇಡೀ ಜಗತ್ತು ಆ ಧ್ವನಿ ಕೇಳಿ ಎದೆ ಒಡೆದು ಸತ್ತು ಹೋಗಬೇಕು ಹಾರ್ಟ್ ಸತ್ತು ಹೋಗಬೇಕು ಅಂತಹ ಗಂಡಂಬಿರು ಕೂತಿದ್ದಾರೆ ಸುಮ್ಮನೆ ಕೂತಿದ್ದಾರೆ ಭೀಷ್ಮಾದಿಗಳು ಕೂತಿದ್ದಾರೆ ಅವರು ಭೀಷ್ಮ ಮಾಡಬೇಡ ಹೀಗೆ ಅಂತ ಹೇಳಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದ್ರೋಣ ಹೇಳಿದ್ರೆ ನಿನ್ನ ಪಕ್ಷಕ್ಕೆ ನಾನಿಲ್ಲ ಅಂತ ಹೇಳಿದ್ರೆ ಇಂಥ ಅನ್ಯಾಯ ನಡೆಯುತ್ತಿರಲಿಲ್ಲ ಒಬ್ಬರು ಮಾತಾಡ್ಲಿಲ್ಲ ದೇವರು ಹೇಳಿದ ಇಂತ ಸಂದರ್ಭದಲ್ಲೇ ನಾನು ಬರಲುತ್ತ ಯಾರೂ ನಮಗೆ ರಕ್ಷಕರಿಲ್ಲ ಅಂತ ಆಗ್ಬೇಕು ನಮ್ಮ ದೇವಿದ ಒಳಗಿಂದ ಅಹಂ ತಿರ್ತಾರೆ ನಾನು ಅಂತ ಚೂರು ಇರ್ತದೆ ನುಡಿ ದೇವರು ಹೇಳಿದ ನಮ್ಮ ಚೂರಿದ್ರೂ ನಾನು ಬರುವುದಿಲ್ಲ ನನಗೆ ಅಲರ್ಜಿ ಅದ ಯಾವಾಗ ಚೂರು ನಾನು ತಿರುವುದಿಲ್ಲ ಪೂರ್ತಿ ಸ್ವಾಮಿ ಮಾಡಿ ಮಾಡಿಸ್ತಾನೆ ಅಂತ ಅನುಸಂಧಾನ ಬರುತ್ತೆ ಆಗ ನಾನು ತಯಾರು ಅಂತ ದೇವರು ಹೇಳ್ತಾರೆ ಈ ಅನುಸಂಧಾನಕ್ಕೋಸ್ಕರ ದಾಸರು ಈ ನುಡಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ ನಾವು ಕೇಳಬೇಕು ನಮ್ಗೆ ಯಾರು ರಕ್ಷಕರಿದ್ದಾರೆ ಅಂತ ಅರ್ಥ ಅಥವಾ ಯಾರಿದ್ದಾರೆ ಯಾರಿದ್ದಾರೆ ಯಾರು ಇಲ್ಲ ಅಂತ ಅಲ್ಲ ನಮ್ಮದು ಅಭಿಪ್ರಾಯ ನಿನ್ನನ್ನು ಬಿಟ್ಟರೆ ಯಾರಿಲ್ಲ ಅಂತ ಅದಕ್ಕೆ ಅರ್ಥ ಅದಕ್ಕೆ ಇಂತಹ ಸ್ಪಂದನೆ ಮನಸ್ಸಿನಲ್ಲಿ ಆಗಬೇಕು ಅದಕ್ಕೆ ಭಗವಂತ ಇಂತಹ ಚಿತ್ರವನ್ನು ನಮ್ಮ ಮುಂದೆ ಇಟ್ಟಾನಂತ ದ್ರೌಪದಿಯ ಚಿಂತನೆ ಇದರ ಅರ್ಥ ಇಡೀ ರಕ್ಷಣೆ ಮಾಡುವ ವರ್ಗ ಒಂದು ಬದಿಯಲ್ಲಿ ದೇವರು ಇನ್ನೊಬ್ಬರು ಇನ್ನೊಂದು ಬದಿಯಲ್ಲಿ ಅಂತ ಸ್ವಾಮಿ ನನಗಿದ್ದಾನೆ ಅಂತ ಆ ದೃಢ ವಿಶ್ವಾಸ ಅದು ದ್ರೌಪದಿಯ ಸಂಕೇತ ಆ ದ್ರೌಪದಿ ದೇವರು ಹೀಗೆ ಚಿಂತನೆ ಮಾಡಿದ್ರು ಅಂತ ಅದರ ಅರ್ಥ ನಾವು ಹೀಗೆ ಚಿಂತನೆ ಮಾಡಬೇಕಾದ್ರು ಹೀಗೆ ಚಿಂತನೆ ಮಾಡಿದರೆ ನಮ್ಮ ದೇವರು ಅಲ್ಲಿ ಇರ್ತಾನೆ ರಕ್ಷಕರು ಮತ್ತೊಬ್ಬರು ಇಲ್ಲ ನೀನೇ ರಕ್ಷಕ ನಾನು ಮಾಡಿದ ಧರ್ಮ ನನಗಿಲ್ಲ ನನ್ನ ಜ್ಞಾನಾದಿಗಳು ಫಲ ಕೊಡಬೇಕಾಗಿದ್ದರೆ ಅದು ದೇವರು ನನಗೆ ಬೇಕು ನನ್ನ ಶೀಲ ವಿನಯಗಳಿರ್ಬೋದು ನಾನು ಕೇಳಿದ ಶ್ರವಣ ಅಥವಾ ಮಾಡಿದ ಮನನ ಅಥವಾ ಚಿಂತನೆ ಮಾಡಿದ ಧ್ಯಾನ ಇರ್ಬೋದು ಯಾವುದು ನನಗೆ ಬರಲಿಲ್ಲ ಎಲ್ಲ ನೀವಿದ್ದಾಗ ಮಾತ್ರ ಧರ್ಮದ ಧರ್ಮದ ಇರಬಹುದು ಅಥವಾ ಭಕ್ತಿಯಾದಿ ಹತ್ತು ಗುಣಗಳ ಪ್ರತೀಕನಾದ ವೀರಸೇಮ ದೇವರಿರ್ಬಹುದು ಶ್ರವಣ ಮರಣ ಧ್ಯಾನದ ಅರ್ಜುನ ಇರಬಹುದು ಶೀಲ ವಿನಯಗಳ ಸಾಕಾರಮೂರ್ತಿಯಾದ ನಕಲಸಾದೇವರಿರ್ಬೋದು ಎಲ್ಲರೂ ಕೈ ಚೆಲ್ಲಿ ಕೂತರು ನಮ್ಮ ಪಾಲಿಗೆ ಅದುಂಟು ಇದುಂಟು ನನ್ನ ಧರ್ಮ ಇದೆ ಕಾಯುತ್ತೆ ಅಂದರೆ ಕಾಯುವುದಿಲ್ಲ ಅಂತ ದೇವರಿಲ್ಲಿದ್ರೆ ನಮ್ಮ ಧರ್ಮ ಕಾಯುವುದಿಲ್ಲ ನಮ್ಮನ್ನು ಭಕ್ತಿಯಾದಿಗಳು ನಮ್ಮನ್ನು ಕಾಯುವುದಿಲ್ಲ ದೇವರ ಅನುಗ್ರಹ ಇಲ್ಲದಿದ್ರೆ ಶ್ರವಣ ಮರಣಾದಿಗಳು ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ ಇದೆಲ್ಲ ರಕ್ಷಣೆ ಮಾಡಬೇಕಾಗಿದ್ರೆ ಕ್ವಾತಿ ಯಾದವಾನಂದನ ಆ ಭಗವಂತ ಬರಬೇಕು ಬರುವಾಗ ಇದೆಲ್ಲ ಫಲಕಾರಿಯೇ ಆಗ್ತದೆ ಇದು ದ್ರೌಪದಿಯ ಸಂದೇಶ ಹೀಗೆ ದ್ರೌಪದಿ ದೇವಿಯರು ತುಂಬಿದ ಸಮಯದಲ್ಲಿ ದುಶ್ಶಾಸನಾದಿಗಳು ಸೀರೆ ಎಂದು ಸೆಳೆಯುವಾಗ ಉಪಾಸಿ ಯಾದವನಂದನ ಅಂತ ಪ್ರಶ್ನೆ ಮಾಡಿಸು ದುಷ್ಟರು ಮುಟ್ಟುವಾಗ ದ್ರೌಪದಿ ದೇವಿಯರು ಭಗವಂತನನ್ನು ಸ್ಮರಣೆ ಮಾಡಿದರಂತೆ ಇದು ನಮಗೆ ಅನುಸಂಧಾನಕ್ಕೆ ಯೋಗ್ಯವಾದಂತಹ ಚಿಂತನೆ ನಾವು ಮಾಡಬೇಕಾದೇನು ದುಷ್ಟರ ಸ್ಪರ್ಶ ಆಗುವ ಸಂದರ್ಭ ಎಲ್ಲ ನಮಗಿರ್ತದೆ ದುಷ್ಟ ವಿಷಯಗಳ ಸಂಪರ್ಕ ಆಗುವ ಸಂದರ್ಭಗಳೆಲ್ಲ ಇರ್ತದೆ ಅಂತಹ ಸಂದರ್ಭದಲ್ಲಿ ಯಾದವನಂದನನ್ನು ನಾವು ಸ್ಮರಣೆ ಮಾಡಬೇಕಂತೆ ಭಗವಂತನನ್ನು ಸ್ಮರಣೆ ಮಾಡಬೇಕಂತ ದೇವರನ್ನು ಯಾವಾಗ ಸ್ಮರಣೆ ಮಾಡ್ತೇವೆ ಯಾವ ಮೈಲಿಗೆಯೂ ನಮಗೆ ಸಂಪರ್ಕ ಆಗುವುದಿಲ್ಲ ಹೆಣ್ಮಕ್ಕಳಿಗೆ ಪರಪುರುಷರ ಸ್ಪರ್ಶವೇ ಮಹಾ ಮೈಲಿಗೆ ಬಟ್ಟೆಗೆ ಮುಡಿಗೆ ಕೈ ಹಾಕ್ತಾರೆ ಅಂದರೆ ನಮ್ಮ ಮಹಾ ಮೈಲಿಗೆ ಈ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡಿದ್ದು ಪರಮ ಪವಿತ್ರ ಸಹಜವಾಗಿ ಪವಿತ್ರಳಾಗಿರ್ತಕ್ಕವಳು ನಮಗೆ ಕೊಟ್ಟ ಸಂದೇಶ ಹೀಗೆ ಈ ಸಂದರ್ಭದಲ್ಲಿ ಭಗವಂತನನ್ನು ಸ್ಮರಿಸಿಕೊಳ್ಬೇಕಾತು ಅಂತ ಆದ್ರಿಂದ ನಮ್ಮನ್ನು ನಗ್ನರನ್ನಾಗಿ ಮಾಡಲಿಕ್ಕೆ ಯಾರೂ ಸಮರ್ಥರಾಗುವುದಿಲ್ಲ ಅನುವ ಚಿಂತನೆ ದಾಸರು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಕ್ವಾಸಿ ಯಾದವನಂದನ ಹಾಕೃಷ್ಣ ದ್ವಾರಕಾವಾಸಿನ್ ಅಂತ ಮಹಾಭಾರತ ವಾಕ್ಯ ದ್ವಾರಕೆಯಲ್ಲಿ ವಾಸ ಮಾಡಿದ ಕೃಷ್ಣ ಎಲ್ಲಿ ಹೋಗಿದ್ವಿ ಅಂತ ಕೇಳ್ತಾರೆ ದ್ರೌಪದಿ ದ್ವಾರಕಾವಾಸ ಅಂತಂದ್ರೆ ಧ್ವನಿ ಇಲ್ಲಿ ದ್ವಾರಕೆಯಲ್ಲಿ ನಿಂತವ ನೀನು ಅದರ ಅರ್ಥ ಏನು ಗೊತ್ತೋ ನೀನು ಅಲ್ಲಿ ನೆಲೆಸಿದ್ದಿ ಇಲ್ಲಿ ರಕ್ಷಣೆ ಮಾಡುವುದಿಲ್ಲ ಯಾಕೆ ಅಂತ ಅದರ ಪ್ರಶ್ನೆ ಅಲ್ಲ ನೋಡು ಸುಖದ ದ್ವಾರ ನೀನು ನಿನ್ನ ಮೂಲಕ ಸುಖ ಬರಬೇಕಾದ್ ಸ್ವಾಮಿ ದುಃಖ ಬಂತು ಯಾಕೆ ಅಂತ ಪ್ರಶ್ನೆ ಮಾಡಿದ್ದವರು ದ್ವಾರ ಕ ಅಂದ್ರೆ ಸುಖ ಅದರ ದ್ವಾರ ಅಂದ್ರೆ ಬಾಗಿಲು ಸುಖದ ಬಾಗಿಲು ತೆರೆಯುವ ನೀನು ನೀನು ದಿಗಿದ ಕಡೆ ನಿನ್ನ ಹತ್ರ ಇದೆ ಆದ್ರೂ ನನಗೆ ಸುಖದ ಬಾಗಿಲು ತೆಗೆಯಬೇಕೋ ದ್ವಾರಕ ವಾಸಿ ನೀನು ಸುಖದ ಬಾಗಿಲಲ್ಲಿ ಕೂತವ ನೀನು ಅಂತ ಸ್ಮರಣೆ ಮಾಡಿದರೆ ಭಗವಂತ ಆನಂದಮಯ ಸಮಸ್ಯ ರಹಿತ ದುಃಖ ರಹಿತ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ದುಃಖವನ್ನು ಪರಿಹಾರ ಮಾಡ್ತಾನೆ ಅನ್ನುವ ಧ್ವನಿ ಇಲ್ಲಿದೆ ದ್ರೌಪದಿ ದೇವಿಯರ ಈ ಪ್ರಾರ್ಥನೆಯಲ್ಲಿ ಇದೆ ನಿತ್ಯ ಪ್ರಾರ್ಥನೆ ಮಾಡುವ ದ್ರೌಪದಿ ದೇವಿಯರು ಕೊಟ್ಟ ಸಂದೇಶ ಇದು ಯಾವುದೇ ದುಃಖದ ಪ್ರಸಂಗದಲ್ಲಿ ದ್ವಾರಕಾ ವಾಸಿನಮಃ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಸುಖ ನಮ್ಮ ಬಾಗಿಲಿಗೆ ಬಂದು ಬೀಳುತ್ತೇನೆ ದ್ವಾರಕ ದ್ವಾರದಲ್ಲಿ ಸುಖ ಬಂದು ಬೀಳುತ್ತೆ द्वारक वायुदेवर बरतने भगवंत बरतने सुख समृद्धि नमेंगे ने दुष्टर स्पर्श नमू ते अव ध्वनि चिंतित अंश पंचाले वस्त्र क्षण वस्त्रवन पंचाले क्या ಕೇಳಿದ ಕ್ಷಣ ವಸ್ತ್ರವನ್ನುತ್ತ ಪಾಂಚಾರಿಗೆ ದ್ರೌಪದಿ ದೇವಿಯವರು ಅಪ್ಲಿಕೇಶನ್ ಕೊಟ್ರ ಕೃಷ್ಣ ನನಗೆ ಬಟ್ಟೆ ಇಲ್ಲ ನನಗೊಂದು ಹದಿನಾರು ಗಜದ ಬಟ್ಟೆ ಕಳಿಸಿ ಕೊಡು ಉಂಟು ದ್ರೌಪದಿ ದೇವರು ಎಪ್ಲಿಕೇಶನ್ ಹಾಕಿದಾರ ಕೇಳಿದ ಹೇಳ್ತಾರೆ ಕೇಳಿದ ಕ್ಷಣ ಕೇಳಿದ ತಕ್ಷಣ ಭಗವಂತ ಅಂಗಡಿಗೆ ಹೋಗಿ ಮೆಲ್ಲಿಗೆ ಹೋಗಿ ಬಟ್ಟೆ ಹಿಡ್ಕೊಂಡು ಬಂದು ಸ್ಯಾಂಕ್ಷನ್ ಮಾಡಿದ ಕೇಳಿದ ವಸ್ತ್ರವನಿತ್ತ ಪಂಚಾರಿಗೆ ದ್ರೌಪದಿ ದೇವರು ಕೇಳಿದಾರ ವಸ್ತ್ರವನ್ನು ಕೊಡು ಅಂತ ಕೇಳಿದಾರ ಅಕ್ಷಯಾಂಬರವ ಸರಿ ಹರಿ ಕೇಳಿದಾರ ದ್ರೌಪದಿ ದೇವಿಯರು ಕೇಳಿದ್ದಾರೆ ಕೇಳಿದ್ರೆ ಅವರು ಪರಶುಕ್ಲೋತ್ರಯದಲ್ಲಿ ಸೇರ್ತಾರೆ ಪರಶುಕ್ಲೋತ್ರಯದಲ್ಲಿ ಪರದಲ್ಲಿ ಪರಮಾತ್ಮನಲ್ಲಿ ಶುದ್ಧರಾದವರು ದೇವರಲ್ಲಿ ಏನೂ ಕೇಳುವವರಲ್ಲ ನಾವಾದ್ರೆ ದೀಪಾವಳಿ ಬಂತೋ ಸ್ವಾಮಿ ಬಟ್ಟೆ ಕೊಡಿಸೋ ಅಂತ ಕೇಳಬಹುದು ದೇವ ದ್ರೌಪದಿ ದೇವಿಯವರು ಕೇಳುವ ಪ್ರಶ್ನೆ ಇಲ್ಲ ಹೇಗೆ ದ್ರೌಪದಿ ದೇವಿಯವರು ಕೇಳಿದರು ಕೇಳಿದ ಕ್ಷಣ ಪಂಚಾಲಿಗೆ ವಸ್ತ್ರವನ್ನಿತ್ತ ಹಾಗಾದ್ರೆ ದ್ರೌಪದಿ ದೇವರು ಕೇಳುವ ಸಂದರ್ಭ ಇತ್ತು ಕೇಳಿದ್ದಾರೆ ಯಾಕೆಂದ್ರೆ ಮಾವನ ಹತ್ರನೂ ಸಹ ಕೇಳಿದ್ದು ಇಷ್ಟು ಕೇಳಬಹುದು ಅಷ್ಟನ್ನು ಮಾತ್ರ ಮೂರು ಕೇಳಬಹುದು ವರ ಮೂರು ಕೇಳಿದ್ದು ಅಂತ ಹೇಳ್ತಾರೆ ಆದ್ರಿಂದ ಅವ್ರು ಯಾರತ್ರನೂ ಕೇಳುವ ಪ್ರಶ್ನೆ ಇಲ್ಲ ಈ ವಸ್ತ್ರವನ್ನು ಕೇಳುವಂತಹ ಪ್ರಶ್ನೆ ಇಲ್ಲ ಮತ್ತೆ ಹೇಗೆ ಕೇಳಿದರು ಹೀಗೆ ಬೇರೆ ಬೇರೆ ಮುಖದಲ್ಲಿ ಸಂಧಾನ ಮಾಡಿಕೊಳ್ಬಹುದು ಕೇಳಿದಾಕ್ಷಣ ಅಂತಂದ್ರೆ ದ್ರೌಪದಿ ದೇವಿಯವರು ಕೇಳಿದಾಕ್ಷಣ ಅಂತ ಅಲ್ಲಿ ಏನಿಲ್ಲ ಕೇಳಿದ ಆ ಕ್ಷಣ ವಸ್ತ್ರವನಿತ್ತ ಪಾಂಚಾಲಿಗೆ ಅಂತ ಏನು ಕೇಳಿತು ಭಗವಂತನಿಗೆ ದುಃಖನಾದಿಗಳು ಹೇಳ್ತಾರೆ ದುರ್ಯೋಧನಾದಿಗಳು ಮಾತಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಈ ಹೆಣ್ಮ ನಾನು ಬಿದ್ದಾಗ ನಕ್ಕದ್ದು ನನಗೆ ಆ ನೋವು ಇನ್ನೂ ತಡ ಮುಗಿ ಮುಗಿಲಿಲ್ಲ ಆದ್ರಿಂದ ನನ್ನ ಬತ್ತೆ ಇಲ್ಲ ಅಂತ ಮಾಡಿದವಳು ಇವಳು ಆದ್ರಿಂದ ಇವಳನ್ನೂ ಬತ್ತೆ ಇಲ್ಲ ಅಂತ ಮಾಡಿಬಿಡು ಅಂತ ದುರ್ಯೋಧನ ದುಶಾಸನಿಗೆ ಆರ್ಡರ್ ಮಾಡಿದ ಕೇಳಿದ ಈ ಶಬ್ದ ಕೃಷ್ಣನಿಗೆ ಕೇಳಿತು ಅಯ್ಯೋ ಇಂಥದ್ದುಂಟ ಇದು ಇದು ತಡೆಯಲಿಕ್ಕಾಗಲಿಲ್ಲ ಕೃಷ್ಣನಿಗೆ ವಸ್ತ್ರವನಿತ್ತ ಪಾಂಚಾಲಿಗೆ ದ್ರೌಪದಿ ದೇವಿಯರು ಕೇಳಿದ್ರು ಅಂತ ನಾವು ಮಾಡಬೇಕಾಗಿಲ್ಲ ಅಲ್ಲಿ ಕೇಳಿದ್ದು ಭಗವಂತನೇ ಕಿವಿಗೆ ಬಿದ್ದ ತಕ್ಷಣ ವಸ್ತ್ರವನಿಟ್ಟ ಪಾಂಚಾಲಿಗೆ ಪಾಂಚಾಲಿಗೆ ಅಕ್ಷಯಾಂಬರವನ್ನು ಸ್ವಾಮಿ ಕೊಟ್ಟ ಅದರಿಂದ ದ್ರೌಪದಿ ದೇವರತ್ರ ಹೋಗಿ ನಾವು ಕೊಡುವಂತ ಕೇಳಬೇಕಾಗಿಲ್ಲ ದೇವರಿಗೆ ಗೊತ್ತು ನಮಗೆ ಯೋಗ್ಯ ಯೋಗ್ಯತೆ ಇಲ್ಲದ್ರೆ ಕೊಡುವುದೂ ಕೇಳಿದ್ರೂ ಕೊಡುವುದಿಲ್ಲ ಕೇಳಿ ಬಾಯಿ ಹಾಳು ಮಾಡಿಕೊಳ್ಳಬೇಕು ಇದು ಗೊತ್ತಿದ್ದವರು ಅಧ್ಯಾತ್ಮ ವಿದ್ಯೆಯ ಪ್ರತೀಕವಾಗಿರತಕ್ಕಂತಹ ದ್ರೌಪದಿ ದೇವಿಯರು ಅದರಿಂದ ಕೇಳುವ ಪ್ರಶ್ನೆಯೇ ಇಲ್ಲ ಆದ್ರಿಂದ ಕೇಳಿದ ಕ್ಷಣ ಅಂತಂದ್ರೆ ಈ ಶಬ್ದ ಕೆಟ್ಟ ಶಬ್ದ ಅಲ್ಲೇ ಇದ್ದ ಭಗವಂತನ ಕಿವಿಗೆ ಬಿತ್ತು ವಸ್ತ್ರವನ್ನಿತ್ತ ಪಾಂಚಾಲಿಗೆ ದ್ರೌಪದಿ ದೇವಿಯರಿಗೆ ವಸ್ತ್ರವನ್ನು ಇತ್ತ ಕೊಟ್ಟ ಅಕ್ಷಯಾಂಬರವನ್ನು ಕೊಟ್ಟಂತ ಒಂದು ರೀತಿಯಲ್ಲಿ ನಾವು ಅನುಸಂಧಾನ ಮಾಡಿದರೆ ದ್ರೌಪದಿ ಅಂದರೆ ಅಧ್ಯಾತ್ಮ ವಿದ್ಯೆಯ ಸಂಕೇತ ಅದನ್ನು ದುಶಾಸನ ವಸ್ತ್ರ ಪ್ರಾರಂಭ ಮಾಡಿದ ವೇದವನ್ನು ಅವಮಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ವೇದವನ್ನು ಅವಮಾನ ಮಾಡುವುದಂದ್ರೆ ಇಲ್ಲಿ ದೇವರಿಲ್ಲ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಅವಾಗ ಕೃಷ್ಣ ಬಂದು ವೇದದ ಮರ್ಯಾದೆಯನ್ನು ಉಳಿಸಿದ ಅನ್ನುವ ಧ್ವನಿಯನ್ನು ನಾವು ಚಿಂತನೆ ಮಾಡಬೇಕಾದ್ರು ಕೇಳಿದ ಕ್ಷಣ ಅಂತಂದ್ರೆ ಈ ದುಷ್ಟರು ಮುಟ್ಟಿದರು ಅನ್ನುವ ವಾರ್ತೆ ಕೇಳಿದ ಕ್ಷಣ ಭಗವಂತ ಅದಕ್ಕೆ ವಸ್ತ್ರವನ್ನು ಕೊಟ್ಟು ಅದರ ವೇದದ ಭವಿಷ್ಯತ್ವವನ್ನು ರಕ್ಷಣೆ ಮಾಡಿದ ಹೀಗೆ ಒಂದು ಮುಖದಿಂದ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ ಮತ್ತೊಂದು ಪ್ರಶ್ನೆ ನಿಮಗೆ ಹಾಗೆಯೇ ಉಳಿಯಿತು ಕೇಳಿದ ಕ್ಷಣ ಅಂದ್ರೆ ಸರಿ ಭಗವಂತ ಕೇಳಿದ ಆ ಕ್ಷಣದಲ್ಲಿ ವಸ್ತ್ರವನ್ನಿತ್ತ ಪಾಂಚಾಲಿಗೆ ಇದು ದುರಿತ ನಿವಾರಣ ಸಂಧಿ ಅಥವಾ ಭಕ್ತಾಪರಾಧ ಸಹಿಷ್ಣು ಸಂಧಿ ಈ ದುರಿತ ಸಂಧಿಯಲ್ಲಿ ಅಥವಾ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಪಾಂಚಾಲಿಗೆ ಹೇಗೆ ಅವಕಾಶ ಕೊಟ್ಟರೆ ನೀವು ಅಂತ ಒಂದು ಪ್ರಶ್ನೆ ಚಿಂತಕರ ಹೌದು ವಿಷಯ ಹೌದು ಪಾಂಚಾಲಿಗೆ ದುರಿತದ ಪ್ರಶ್ನೆನೂ ಇಲ್ಲ ಪಾಂಚಾಲಿ ದೇವಿಯರಿಗೆ ದ್ರೌಪದಿ ದೇವಿಯರಿಗೆ ಪಾಪದ ಪ್ರಶ್ನೆಯೂ ಅಪರಾಧದ ಪ್ರಶ್ನೆಯೂ ಇಲ್ಲ ಭಕ್ತರ ಅಪರಾಧದ ಪ್ರಶ್ನೆ ಇಲ್ಲ ಭಕ್ತರ ಅಪರಾಧವನ್ನು ಭಗವಂತ ಸಹಿಸಬೇಕು ಇಲ್ಲಿ ಅಪರಾಧ ಮಾಡಿದ್ದು ದುಶ್ವಾಸನ ದುರ್ಯೋಧನಾದಿಗಳು ಅವರು ಭಕ್ತರಲ್ಲ ಪಾಂಚಾಲಿ ಭಕ್ತರ ಹೌದು ಅವಳು ಅಪರಾಧ ಮಾಡಲಿಲ್ಲ ಏನು ಭಕ್ತರ ಅಪರಾಧ ಸಹಿಷ್ಣುತ್ವಕ್ಕೆ ಏನು ಸಂಬಂಧಪಟ್ಟದ್ದು ಅಂತ ಒಳ್ಳೆಯ ಪ್ರಶ್ನೆ ಇಲ್ಲಿ ನಮ್ಮ ಮುಂದೆ ದುರಿತ ನಿವಾರಣೆ ಯಾರ ದುರಿತವನ್ನು ಭಗವಂತ ನಿವಾರಣೆ ಮಾಡಿದ ಕುಚೇಲನೀಗಾದ್ರೆ ಜನ್ಮಾಂತರದಲ್ಲಿ ದಾನ ಮಾಡಲಿಲ್ಲ ನಾ ಹೇಳಬಹುದು ನಾವು ಕುಚೇಲನ ಎಡ್ರಸ್ ಗೊತ್ತಿಲ್ಲ ನಮ್ಗೆ ಏನು ಸ್ವರೂಪ ಅಂತ ಆದರೆ ನಾವು ಹೇಳಿದ್ದ ವಿಷಯ ಅದರಿಂದ ಕುಚೇಲ ಜನ್ಮಾಂತರದಲ್ಲಿ ವಸ್ತ್ರ ಕೊಡಲಿಲ್ಲ ಅವನ ಪಾಪ ಇತ್ತು ಅದಕ್ಕೆ ಕುಚೇಲ ಯೋಗವನ್ನು ಕೊಟ್ಟಿದ್ದ ಕೊನೆಗೆ ಅವನ ಪಾಪವನ್ನು ಪರಿಹಾರ ಮಾಡಿ ನಿವಾರಣೆ ಮಾಡಿದ ದ್ರೌಪದಿ ದೇವರು ಯಾರ ತೀರೆ ಅಪಹಾರ ಮಾಡಿದ್ರು ಏನು ಅಪರಾಧವರದು ಅದಕ್ಕೆ ಏನು ಶಿಕ್ಷೆ ಭಗವಂತ ಕೊಟ್ಟ ಏನು ದುರಿತ ಅಂತ ಒಂದು ಮಾತು ನಾವು ಗಮನಿಸಬೇಕಿಲ್ಲಿ ಪಾಂಚಾಲಿ ಅಂತ ಶಬ್ದ ಇದೆ ಪಾಂಚಾಲಿಯ ಪರಿಚಯ ಮಾಡಿಕೊಂಡ್ರೆ ಇದಕ್ಕೆ ಉತ್ತರ ಸಿಗುತ್ತೆ ಪಾಂಚಾಲಿ ಅಂತಂದ್ರೆ ನಮ್ಮ ಕಣ್ಣ ಮುಂದೆ ಇರುವಂತಹದ್ದು ಭಾರತೀ ದೇವಿ ಅದನ್ನು ಸ್ವಲ್ಪ ನಾವು ಮರೆತರೆ ಪಂಚ ಆಲಿ ಐದು ಜನ ಫ್ರೆಂಡ್ಸ್ ಐದು ಜನ ಹೆಣ್ಮಕ್ಳಿದ್ದಾರೆ ಅವ್ರದ್ದು ಪರಿಚಯ ನಾವು ತಿಳ್ಕೊಂಡ್ರೆ ಅವಾಗ ಪೂರ್ತಿ ಅರ್ಥ ಆಗತ್ತೆ ಭಕ್ತರ ಅಪರಾಧ ಎಷ್ಟು ದೊಡ್ಡ ಅಪರಾಧ ಇದೆ ದೊಡ್ಡ ದುರಿತ ಇದೆ ಸಾಮಾನ್ಯ ದುರಿತ ಅಲ್ಲ ಅದಕ್ಕೆ ದಾಸರಿ ಈ ನಮ್ಮ ಮುಂದೆ ಇತ್ತು ಯಾರು ಪಂಚ ಅಲಿಗಳು ಐದು ಜನ ಅಲಿಗಳು ಯಾರು ಐದು ಜನ ದುಂಬಿಗಳು ಯಾರು ಒಂದು ಪುಷ್ಪಕ್ಕೆ ದುಂಬಿ ಬಂದು ಹೇಗೆ ಸೇರುತ್ತೆ ಅಲಿ ಬ್ರಮರ ಹಾಗೆ ಐದು ಜನ ಸೇರಿದ್ರಲ್ಲಿ ಆ ಶರೀರದಲ್ಲಿ ಒಟ್ಟಿಗೆ ಆರು ಜನ ಭಾರತೀ ದೇವಿಯರು ಒಂದು ಕಮಲದ ಪುಷ್ಪ ಅಂತ ಇಟ್ಟುಕೊಂಡ್ರೆ ಅದನ್ನು ಪರಿಮಳವನ್ನು ಹೀರಿ ಆಶ್ರಯ ಪಡೆಯುವುದಕ್ಕೋಸ್ಕರವಾಗಿ ಐದು ಅಲಿಗಳು ಐದು ಭ್ರಮರಗಳು ಬಂದು ಸೇರಿದೆ ಹೆಣ್ಣು ಭ್ರಮರಿಗಳು ಐದು ಬ್ರಾಹ್ಮರಿಗಳು ಸೇರಿದೆ ಬ್ರಹ್ಮರಿಗೆ ಯಾವುದೈ ಐದು ನಮ್ಗೆ ಗೊತ್ತು ಅದು ಶ್ಯಾಮಲ ಶಚಿ ಉಷಾದೇವಿ ಪಾರ್ವತಿ ದೇವಿಯರು ಸೇರಿದ್ದಾರೆ ಅದರಲ್ಲಿ ಸೇರಿದ್ರಿಂದ ಅವರು ಅಲ್ಲಿ ಐದು ಜನ ಸೇರಿ ಆಶ್ರಯವನ್ನು ಪಡೆದಿರತಕ್ಕಂತಹ ಜಾಗ ಅದು ಐದು ಜನರಿಗೆ ಬೇಕಾಗಿರತಕ್ಕಂತಹ ವಸ್ತು ಅಲ್ಲಿ ಆದ್ರಿಂದ ಅಲ್ಲಿ ಪಾಂಚಾಲಿ ಎಂಬ ಶಬ್ದದಿಂದಾಗಿ ನಗ್ನರಾದವರು ಯಾರು ಅಬಲೆಯಾದದ್ದು ಯಾರು ದುರ್ಬಲರಾದದ್ದು ಯಾರು ಅಂತ ನಾವು ಚಿಂತನೆ ಮಾಡಿದರೆ ಐದು ಜನ ಹೆಣ್ಮಕ್ಕಳು ನಾಲ್ಕು ಜನ ಅವರು ಒಟ್ಟಿಗೆ ಸೇರಿ ಬ್ರಹ್ಮದೇವರನ್ನು ವಂಚನೆ ಮಾಡಲಿಕ್ಕೋಸ್ಕರ ಹೊರಟ್ರಂತೆ ಅದು ಎಷ್ಟು ಸಲ ಒಂದು ಸಲ ಅಲ್ಲ ಅವರು ನಾಲ್ಕು ಸಲ ಮಧ್ವಂಚನಾಯ ಇತಾಹ ನಾಲ್ಕು ಸಲ ಬ್ರಹ್ಮದೇವರ ಸಭೆಗೆ ಹೋಗಿದ್ರಂತೆ ಹೆಣ್ಮಕ್ಕಳು ಶ್ಯಾಮಲ ಶಚಿ ಉಷಾ ಮತ್ತೆ ಪಾರ್ವತಿ ಎಲ್ಲ ಸೇರಿ ಹೋಗಿದ್ರಂತೆ ಬ್ರಹ್ಮದೇವರು ಕೂತಾಗ ಹೋಗಿ ಬ್ರಹ್ಮದೇವರ ಮುಂದೆ ವಿಲಾಸ ನಾಟ್ಯ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಬ್ರಹ್ಮದೇವರು ಹೇಳಿದರು ಇದು ಬರೀ ಎಂತ ಹೊಲಸು ಹೆಣ್ಮಕ್ಕಳು ಬಂದು ನೃತ್ಯ ಮಾಡ್ತಾರೆ ನಾಟ್ಯ ಆಡ್ತಾರೆ ಅವರು ಹೇಳಿದ್ರಂತೆ ಪರಪುರುಷರ ಮುಂದೆ ಹೆಣ್ಮಕ್ಕಳು ಬರಬಾರದು ಅನ್ಯಗಾತ್ವ ಬವತು ಈ ಪರಪುರುಷರ ಸಂಪರ್ಕಾಗಲಿ ಅಂತ ಶಾಪ ಕೊಟ್ಟರಂತೆ ಇದು ಒಂದು ಶಾಪಗ್ರಸ್ತರಾದವರು ಅಪರಾಧ ಅವರದ್ದು ಬ್ರಹ್ಮದೇವರ ಮುಂದೆ ಹೋಗಿ ಬ್ರಹ್ಮದೇವರ ಅವಮಾನ ಮಾಡಿತ್ತು ಇದೊಂದು ದುರಿತನೋ ಅಪರಾಧನೋ ಅವರಿಗೆ ಅಂಟಿಕೊಂಡಿತ್ತು ಅಷ್ಟೇ ಅಲ್ಲ ಮತ್ತೆ ಮೂರು ಸಲ ಒಂದು ಶರೀರದಲ್ಲಿ ಸೇರಿಕೊಂಡು ಹೋಗಿ ಅಲ್ಲಿ ಅಭಿನಯ ಮಾಡಲಿಕ್ಕೆ ಹೋದ್ರು ಬ್ರಹ್ಮದೇವರನ್ನು ಮೋಸ ಮಾಡಲಿಕ್ಕೆ ಹೊರಟರು ಬ್ರಹ್ಮದೇವರು ಹೇಳಿದರು ಮತ್ತೆ ಮೂರು ಜನ್ಮ ನಿಮಗೆ ಬರಲಿ ಬರೀ ನಾಲ್ಕು ಜನ ಅನ್ಯಗಾತ್ವ ನಾಲ್ ಒಂದೇ ಶರೀರದಲ್ಲಿ ಸೇರಿ ನಾಲ್ಕು ಸಲ ಒಂದು ಒಂದು ಶಾಪವರಿಗೆ ಅನ್ಯಗಾತ್ವಂ ಸ್ಯಾತ್ ಮತ್ತೆ ಮೂರು ಒಂದು ಶರೀರದಲ್ಲಿ ಈ ಪರಪುರುಷರನ್ನು ಸಂಪರ್ಕ ಮಾಡಿ ಆಗ ಉಳಿದ್ತು ಭರತೀ ದೇವಿಯರನ್ನು ತಪಸ್ಸು ಮಾಡಿ ಅಮ್ಮ ನಿಮ್ಮ ಜೊತೆಗೆ ನಾವು ಸೇರ್ತೇವೆ ಅಂತ ಹೇಳಿ ದ್ರೌಪದಿ ದೇವಿಯರನ್ನು ಹೇಳ್ಕೊಂಡು ಬಂದದ್ದು ದ್ರೌಪದಿ ದೇವಿಯವರು ಬಂದದ್ದು ಯಾಕೆ ಅಂತಂದರೆ ಪ್ರಾ ದುರಿತದಿಂದ ಬಂದದ್ದಲ್ಲ ಅಪರಾಧದಿಂದ ಬಂದದ್ದಲ್ಲ ಅವರು ಭಕ್ತೆಯಾಗಿ ಬಂದದ್ದು ಭಕ್ತರ ಅನುಗ್ರಹಕ್ಕೋಸ್ಕರ ಬಂದವರು ಅದರಿಂದ ಅಲ್ಲಿ ಪಂಚಾಲಿಯಲ್ಲಿ ಸೇರಿಕೊಂಡಿರತಕ್ಕಂಥವರು ಶಿಗಳು ಪಾರ್ವತ್ಯಾದಿಗಳಲ್ಲಿ ಸೇರಿಕೊಂಡಿದ್ದಾರೆ ಅವರ ಅಪರಾಧ ಇದೆ ಅವರ ಅಪರಾಧವನ್ನು ಭಗವಂತ ಗಮನಕ್ಕೆ ತೆಕ್ಕೊಂಡ ತೆಕ್ಕೊಂಡು ಅವರಿಗೆ ಅನುಗ್ರಹಲಿಕ್ಕೆ ವಸ್ತ್ರವನ್ನು ಇತ್ತ ಅಂದರೆ ದ್ರೌಪದಿ ದೇವಿಯರು ಅಂತ ಹೇಳುವಾಗ ಪ್ರಾಯಶ ಆಚಾರ್ಯರು ಹೇಳಿದ ಕ್ರಮ ಪುರಾಣಗಳ ಪ್ರಸ್ಥಾನದ ಅಧ್ಯಯನ ಮಾಡದೇ ಹೋದರೆ ಈ ಕಥೆ ನಮಗೆ ಗೊತ್ತಾಗೋದಿಲ್ಲ ದ್ರೌಪದಿ ಅಂತಂದ್ರೆ ಭಾರತೀಯಿಂದ ಇಷ್ಟು ಮಾತ್ರ ನಾವು ತಿಳ್ಕೊಂಡು ಬಿಡುತ್ತೇವೆ ಅಷ್ಟಲ್ಲ ಅದರ ಹಿನ್ನೆಲೆಯಲ್ಲಿ ಉಳಿದ ಹೆಣ್ಮಕ್ಕಳ ಸಂಬಂಧ ಇದೆ ಅಲ್ಲಿ ಎಂಬುದನ್ನು ನಾವು ಗಮನಿಸಬೇಕಾದ್ವಿ ಅಷ್ಟು ಗಮನಿಸಿಕೊಂಡರೆ ಅವರು ಮಾಡಿದ ಅಪರಾಧ ಎಷ್ಟು ಅದು ಯಾರ ಬಗ್ಗೆ ಅಪರಾಧ ಮಾಡಿದ್ದು ಸಾಮಾನ್ಯ ಅಲ್ಲ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ ಪರಪುರುಷ ಭಗವಂತನಿಗೆ ಅತ್ಯಂತ ಸಮೀಪದ ಭಕ್ತರಾದ ಚದುರ್ಮುಖ ಬ್ರಹ್ಮದೇವರಿಗೆ ಅಪರಾಧ ಮಾಡಿತ್ತು ಜೀವೋತ್ತವರಿಗೆ ಮಾಡಿದ ಅಪರಾಧ ಸರ್ವಜ್ಞರಿಗೆ ಅಪ ಅಪರಾಧ ದೊಡ್ಡ ಅಪರಾಧ ಈ ಅಪರಾಧಕ್ಕೆ ಸರಿಯಾಗಿ ದುರಿತವೂ ಪ್ರಬಲವಾಗಿರತಕ್ಕಂತಹ ದುರಿತ ನುಷಿ ಅವರು ಬ್ರಹ್ಮದೇವರ ಸಭೆಗೆ ಹೋಗಿ ವಿಲಾಸ ತೋರಿಸಿದ್ದಕ್ಕೆ ಏನು ಶಿಕ್ಷೆ ಆಯಿತು ಅಂದರೆ ಪರಪುರುಷರ ಸಂಪರ್ಕ ಅಷ್ಟೇ ಅಲ್ಲ ತಮ್ಮ ವಿಲಾಸ ತಮ್ಮ ನಾಟ್ಯ ತಮ್ಮ ಭಂಗಿಯನ್ನು ಪ್ರದರ್ಶನ ಮಾಡಿದ್ದಕ್ಕೆ ವಸ್ತ್ರಾಪಹಾರ ಆಗಲಿ ಅಂತ ಶಾಪ ಕೊಟ್ಟರು ಅದು ಆ ಶಾಪದಿಂದಾಗಿ ಈ ಪಾಂಚಾಲಿಗೆ ದುಃಾಸನ ದುರ್ಯೋಧನ ಆಜ್ಞೆಯ ಪ್ರಕಾರ ಮುಡಿಗೆ ಕೈ ಹಾಕುವಂತಹದ್ದು ಬಟ್ಟೆಯನ್ನು ಎಳೆಯಲಿಕ್ಕೆ ಪ್ರಯತ್ನ ಪಡುವಂತಹದ್ದು ಆದ್ದರಿಂದ ಪಾಂಚಾಲಿಗೆ ವಸ್ತ್ರವನಿತ್ತ ಅಲ್ಲಿ ಇರತಕ್ಕಂತಹ ಹೆಣ್ಮಕ್ಕಳ ಅಪರಾಧವನ್ನು ತಲೆಯಲ್ಲಿ ಇಟ್ಟುಕೊಂಡು ಅವರು ಮಾಡಿರತಕ್ಕಂತಹ ಪ್ರಾರ್ಥನೆಯನ್ನು ಮನ್ನಿಸಿ ಭಗವಂತ ವಸ್ತ್ರವನ್ನು ಈಗ ಕೇಳಿದಾಕ್ಷಣ ಅಂತಂದ್ರೆ ಈ ಹೆಣ್ಮಕ್ಕಳಂತೂ ಇಟ್ಟುಕೊಂಡ್ರೆ ಕೇಳಿದಾಕ್ಷಣ ಅವರ ಮೊರೆಯನ್ನು ಕೇಳಿದ ಕ್ಷಣ ಕರೆದ್ರು ಕೂಗಿದ್ರು ಕೂಗಿದ ತಕ್ಷಣ ದ್ರೌಪದಿ ದೇವರು ಪರಾಚೇರಿಸಿದ್ರು ಕೃಷ್ಣ ಅವ್ರು ಕರೀತಿದ್ದಾರೆ ಹೆಣ್ಮಕ್ಕಳು ಅಂತ ಹೌದಮ್ಮ ಬರ್ತೇನೆ ಅಂತ ಭಗವಂತ ಓಡೋಡಿ ಬಂದ ಆದ್ರಿಂದ ಕೇಳಿದಾಕ್ಷಣ ಅಂತಂದಾಗ ಇದಕ್ಕೆ ಈ ಮುಖವನ್ನು ನಾವ್ ಇಟ್ಟುಕೊಳ್ಳಿಕ್ಕಾಗತ್ತೆ ಮೊದಲು ಕೇಳಿದಾಕ್ಷಣ ಅಂತಂದ್ರೆ ಕೃಷ್ಣ ದುಶ್ಯಾದನ ಬೈದದ್ದನ್ನು ಕೇಳಿದಾಕ್ಷಣ ಅಂತ ಮಾಡಿತ್ತು ಈ ಹೆಣ್ಮಕ್ಕಳು ಅಂತ ಇದು ಹೌದು ಇದು ಯಾಕೆಂದ್ರೆ ಕೂತವರಿಗೆ ಒಬ್ಬರಿಗೆ ಒಬ್ಬರಿಗೆ ಸಂಪರ್ಕ ಇಲ್ಲ ಎಷ್ಟು ಆಶ್ಚರ್ಯ ಆಗುತ್ತೋ ನಮಗೆ ಒಂದೇ ಹೈದರಾಬಾದಲ್ಲಿ ಇರ್ತೇವೆ ಹೌದಾ ಸ್ವಾಮಿಗಳು ಬಂದಿದ್ರ ಗೊತ್ತೇ ಇಲ್ರಿ ಗೊತ್ತೇ ಆಗುದಿಲ್ಲ ಇಪ್ಪತ್ತೆಂಟಕ್ಕೆ ಬಂದ ಮೇಲೆ ಗೊತ್ತಾಗ್ಬಿಡುತ್ತೆ ಅಂತ ಒಂದೇ ಊರಲ್ಲಿದ್ದರೂ ಗೊತ್ತಾಗುತ್ತೆ ಸಂಪರ್ಕ ನಮಗೆ ಇರುವುದಿಲ್ಲ ಅದು ಆಶ್ಚರ್ಯ ಅಲ್ಲ ಅಂತ ಹೇಳ್ತಾನೆ ಒಂದೇ ಶರೀರದಲ್ಲಿದ್ದರೆ ಗೊತ್ತಾಗಲಿಲ್ಲ ಅಂತ ಐದು ಜನ ಇದ್ರು ಒಬ್ಬರಿಗೊಬ್ಬರಿಗೆ ಗೊತ್ತಿಲ್ಲ ಒಬ್ಬರು ತಪಸ್ಸು ಮಾಡಿದ್ರು ಪತಿಮ ದೇಹಿ ಅಂತ ಕೇಳಿದ್ಲು ಅದಕ್ಕೆ ಈಶ್ವರ ದೇವರು ಪ್ರತ್ಯಕ್ಷರಾಗಿ ಆಯ್ತಮ್ಮ ಗಂಡ ಬರ್ತಾನೆ ಗಂಡ ಬರ್ತಾನೆ ಗಂಡ ಬರ್ತಾನೆ ಅಂತ ಸಲ ಹೇಳಿದ್ರು ಪಾಪ ಒಳಗಿದ್ದ ಹೆಣ್ಮಕ್ಳಿಗೆ ಭಾರಿ ದುಃಖ ಅಯ್ಯೋ ಐದು ಸಲ ಗಂಡ ಬರ್ತಾನೆ ಅಂತ ಹೇಳಿದ್ರು ಐದು ಗಂಡ ಬರ್ತಾನ ಅಂತ ಒಬ್ಬೊಬ್ರು ಅಲ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಗೊತ್ತಿಲ್ಲ ಪಾಪ ಅವರಿಗೆ ಐದು ಜನ ಕೇಳಿ ಕೇಳಿದವರು ಐದು ಜನ ಉತ್ತರ ಕೊಡೋದು ಒಬ್ಬ ಒಬ್ಬ ಉತ್ತರ ಕೊಟ್ಟು ಐದು ಜನರಿಗೆ ಕೊಟ್ಟರೆ ಇವರು ತಿಳ್ಕೊಂಡು ನಮಗೆ ಐದು ಗಂಡಂದಿರು ಬರ್ತಾರೆ ಅಂತ ತಿಳ್ಕೊಂಡು ಅಳ್ಲಿಕ್ಕೆ ಪ್ರಾರಂಭ ಮಾಡಿದರು ದೇವರು ಬಂದು ಸಮಾಧಾನ ಮಾಡ್ತಾನೆ ಅದಕ್ಕೆ ಅವರ ಮಾಡಿದ ಅಪರಾಧಕ್ಕೆ ಅಂದ್ರೆ ಒಳಗೆ ಕೂತು ಗೊತ್ತಾದಂತಹ ಸ್ಥಿತಿ ಇದೆ ಅವರಿಗೆ ಆದರೆ ಅಲ್ಲಿ ಆಗತಕ್ಕಂತಹ ದೇವರು ನಮಗೇಂತ ಅನುಸಂಧಾನ ಇರ್ತದೆ ಈ ಅನುಸಂಧಾನ ಇದ್ದದ್ರಿಂದಲೇ ಬಟ್ಟೆ ಎಳೆದಾಗ ಅವರು ತಿಳ್ಕೊಂಡ್ರು ನಮ್ಮ ಬಟ್ಟೆ ಎಳಿತಾ ಇದ್ದಾರೆ ಅಂತ ತಿಳ್ಕೊಂಡ್ರು ದ್ರೌಪದಿ ದೇವರೇ ಗೊತ್ತು ನಮ್ಮ ಬಟ್ಟೆ ಮುಟ್ಲಿಕ್ಕೂ ಸಾಧ್ಯ ಇಲ್ಲ ಎಳೀಲಿಕ್ಕೂ ಸಾಧ್ಯ ಇಲ್ಲ ಲಗ್ನದೇ ಬರತಕ್ಕಂಥ ಪ್ರಸಂಗನೇ ಇಲ್ಲ ಆ ಹೆಣ್ಮಕ್ಕಳು ಅಳುವಾಗ ಅವರು ಮೊರೆ ಹೇ ಕೃಷ್ಣ ದ್ವಾರಕಾವಾಸಿನ್ ವಾಸಿ ಯಾದವಾನಂದನ ಕೃಷ್ಣ ಎಲ್ಲಿ ಹೋಗಿದ್ದಿ ಹೌದು ಅವರ ಅಬಲೆಯರು ಬಲ ಗೆದ್ದಿದ್ದವರು ಆದ್ರಿಂದಲೇ ಅವರು ಹಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು ಅವರು ಹಳ್ಳಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಭಗವಂತ ಹೇಳಿದ ನಾನಿದ್ದೇನೆ ಅಂತ ಓಡಿಕೊಂಡು ಬಂದ ಅವರಿಗಾಗ ಓಡಿಕೊಂಡು ಬಂದ ದೃಹಪತಿ ನೀರು ಓಡಿಕೊಂಡು ಬರಬೇಕಾಗಿಲ್ಲ ಅಲ್ಲೇ ಇದ್ದ ಈ ಹೆಣ್ಮಕ್ಕಳಿಗಾಗುವಾಗ ಓಡಿಕೊಂಡು ಬಂದ ನಮ್ಮ ಸ್ವಾಮಿ ದ್ವಾರಕಾವಾಸಿನ್ ಅವರಿಗೆ ಆಗುವಾಗ ದ್ವಾರಕಾವಾಸಿನ್ ಅವ್ವಾರಕೆಯಲ್ಲೇ ಇದ್ದದ್ದು ಅಲ್ಲಿಲ್ಲ ದ್ವಾರಕಾ ಅಲ್ಲ ಅವರಿಗೆ ಅವರಿಗೆ ದ್ವಾರಕೆಯಲ್ಲೇ ಇದ್ದ ಭಗವಂತ ಅವರು ಕೇಳಿದ ಕ್ಷಣ ಅವರಿಗೆ ಅವರು ಕೇಳಿದ್ರು ಕೃಷ್ಣನತ್ರ ಸ್ವಾಮಿ ಕೃಷ್ಣ ನಮ್ಮದು ನಗ್ನ ಆಗ್ತಾ ಇದ್ದೇವೆ ನಾವು ಭತ್ತರಾಗ್ತಾ ಇದ್ದೇವೆ ರಕ್ಷಣೆ ಮಾಡು ಹೌದಾ ಅಂತ ದೇವರು ಅಲ್ಲಿಂದ ಓಡಿಕೊಂಡು ಬಂದ ಇವರ ಅಪರಾಧ ದೊಡ್ದು ಭಕ್ತರು ಹೌದು ಮೊರೆ ಇಟ್ಟದ್ದರಿಂದ ಅವರು ಭಕ್ತೆಯರು ಹೌದು ಮಾಡಿದ್ದು ತಪ್ಪು ಬ್ರಹ್ಮದೇವರಿಗೆ ಅಪರಾಧ ಮಾಡಿದ್ದಾರೆ ಬ್ರಹ್ಮದೇವರಿಗೆ ಮಾಡಿದ ಅಪರಾಧ ಬೇರೆ ಅಲ್ಲ ತನಗೆ ಮಾಡಿದ ಅಪರಾಧ ಬೇರೆ ಅಲ್ಲ ಅದರಿಂದ ದುರಿತ ಬಂದಿತ್ತು ದುರಿತ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ನಮ್ಮ ಸ್ವಾಮಿ ಓಡೋಡಿ ಬಂದ ಅಲ್ಲಿ ಓಡೋಡಿ ಬಂದು ಕೇಳಿದಾ ಕೇಳಿ ಪುರುಸೋತಿಲ್ಲ ತಕ್ಷಣದಲ್ಲಿ ಸ್ವಾಮಿ ಓಡಿಕೊಂಡು ಬಂದ ಬಂದು ವಸ್ತ್ರವನ್ನಿತ್ತ ವಸ್ತ್ರವನ್ನು ಕೊಟ್ಟ ಕಾರ್ಯ ಆಗಲಿಲ್ಲ ಅವರಿಗೆ ಆಶ್ಚರ್ಯ ಖುಷಿ ಎಲ್ಲ ಆಯ್ತು ಅವರಿಗೆ ವಸ್ತ್ರವನ್ನಿತ್ತ ಪಾಂಚಾಲಿಗೆ ಕೊನೆಗೆ ಹೇಳಿದ್ರು ಪಾಂಚಾಲಿಗೆ ಯಾರಿಗೆ ಕೇಳಿದಾಕ್ಷಣ ಇದು ಭಗವಂತನ ಕೃಪಾ ಕಟಾಕ್ಷದ ಪರಾಕಾಷ್ಠೆ ನಾವು ಹೇಳ್ತೇವೆ ಏನ್ರಿ ನಿಮ್ಮ ದೇವರಿಗೆ ಕೇಳಿಸುವುದಿಲ್ಲ ಅಂತ ಅದಕ್ಕೆ ಹೇಳಬೇಕು ಕೇಳಿಸಬೇಕಾದ್ರೆ ನಾವು ಹೇಳೋದು ವಾಲ್ಯೂಮ್ ಜಾಸ್ತಿ ಬೇಕು ಅಂತ ದೇವರು ಹೇಳೋದು ಕೇಳಬೇಕಾದ್ರೆ ವರ್ಣದಲ್ಲಿ ಸ್ಫುಟತೆ ಬರಬೇಕು ಅಂತ ವರ್ಣದಲ್ಲಿ ಸ್ಫುಟತೆ ಬರಬೇಕಾದ್ರೆ ಅದು ನಾಭಿಯಿಂದ ಬರಬೇಕು ಕಂಠದಿಂದ ಬಂದರೆ ಸ್ಫುಟತ್ವ ಇರುವುದಿಲ್ಲ ಅದು ಇಲ್ಲಿಂದ ಬರಬೇಕು ಇಲ್ಲಿಂದ ಗಾಳಿಯ ಮೂಲಕ ಪ್ರೆಷರ್ ಹಾಕಿ ಅದು ಬಂದಾಗ ಆ ಧ್ವನಿ ವೈಬ್ರೇಷನ್ ಅದರಿಂದಾಗಿ ವರ್ಣದಲ್ಲಿ ಸ್ಪಷ್ಟತೆ ಇರ್ತದೆ ಎಲ್ಲಿ ಪ್ರಾಣ ಎಲ್ಲಿ ಪ್ರಾಣ ಹೋಗುವುದು ಎಲ್ಲ ಸ್ಪಷ್ಟವಾಗಿರ್ತದೆ ಅಂದರೆ ನಾಭಿಯಿಂದ ಬರಬೇಕು ಅವಾಗದು ಧ್ವನಿ ಹೋಗಿ ವರ್ಣ ಅದು ಕೇಳಿರ್ತದೆ ದೇವರಿಗೆ ಕೇಳಿಸ್ಬೇಕಾದ್ರೆ ವರ್ಣ ಎಲ್ಲಿಂದ ಬರಬೇಕು ನಾವಿಯಿಂದ ಬರಬೇಕು ಕಂಠದಿಂದ ಬಂದ್ರೆ ಸಾಕಾಗುತ್ತೆ ನಮ್ದು ಪ್ರಾಯಶಃ ದೇವರಿಗೆ ಮುಟ್ಟಲಿರ್ಲಿಕ್ಕೇನು ಕಾರಣ ಅಂದ್ರೆ ಕಂಠದಿಂದ ಧ್ವನಿ ಬರುತ್ತೆ ಹೊರತು ಅದು ನಾವಿಯಿಂದ ಬರುವುದಿಲ್ಲ ಅಂತ ನಾವಿಯಿಂದ ಯಾವಾಗ ಬರುತ್ತೆ ಅಂತಂದ್ರೆ ನಮ್ಮಿಂದ ಆಗುವುದಿಲ್ಲ ಅಂತ ಆದಾಗ ನಾಭಿಯಿಂದ ಬರುವಂತಹ ಧ್ವನಿ ಯೋಧ ಕಿಲ್ಚಿಲಿಕ್ಕೆ ಪ್ರಾರಂಭ ಅಲ್ಲಿಂದ್ರೆ ಸ್ವಲ್ಪ ಮರ್ಯಾದೆ ಮಾನ ಇದೆಲ್ಲ ಪ್ರಶ್ನೆಗಳಿರ್ತವೆ ಹೆಣ್ಮಕ್ಳಿಗೆ ಗೊತ್ತಾಯಿತು ರಕ್ಷಣೆ ಮಾಡೋರು ಯಾರು ಇಲ್ಲ ದ್ರೌಪದಿ ದೇವರಿಗೆ ಸಮಸ್ಯೆ ಇಲ್ಲ ಗೊತ್ತಿ ದೇವರಿದ್ದಾರೆ ಅಂತ ಭಾರತೀ ದೇವಿಯರಿಗೆ ಉಳಿದ ಹೆಣ್ಮಕ್ಕಳಿಗೆ ಚಿಂತೆ ರಕ್ಷಣೆ ಮಾಡುವರು ಯಾರೂ ಇಲ್ಲ ಅಂತ ಆವಾಗ ನಾಭಿಯಿಂದ ಅರ್ಥಾತ್ ಮನಃಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ವಿರಕ್ತಿಯಿಂದ ಬೇರೆ ಯಾರೂ ಇಲ್ಲ ರಕ್ಷಕರು ಅನ್ನುವ ವಿರಕ್ತಿಯಿಂದಾಗಿ ಅವರ ಪ್ರಾರ್ಥನೆ ಅಳಲು ಬಂತು ಅಳುವುದು ಪ್ರಾರಂಭ ಭಗವಂತನಿಗೆ ಕೇಳಿತು ಭಗವಂತನಿಗೆ ಕೇಳಿಸಬೇಕಾದ್ರೆ ಅದರಲ್ಲಿ ನಾಭಿಯಿಂದ ಬರಬೇಕು ವರ್ಣದಲ್ಲಿ ಸ್ಫುಟತೆ ಇರಬೇಕು ಸ್ಪಷ್ಟವಾಗಿರಬೇಕು ಈಗ ಒಂದು ಅಪ್ಲಿಕೇಶನ್ ಆಗ್ತೇವೆ ಅಲ್ಲಿ ಅರ್ಧಂಬರ್ಧ ಬರೀತಾರೆ ಬರೆದ್ರೆ ಕೊಡಿದ್ರೆ ಸಾಂಕ್ಷನೇ ಆಗುವುದಿಲ್ಲ ನೀವೆಲ್ಲ ಮಾಡಬೇಕಂದ್ರೆ ಆಯಿತು ಅಂತ ಇವಳಾಗಿಡ್ತಾರೆ ಏನು ಮಾಡಬೇಕು ಅದರಲ್ಲಿ ಬರೀಬೇಕು ನಾಟರ್ ಅಂತ ಬರೀಬೇಕು ಅದರಲ್ಲಿ ಅಂದರೆ ಆ ಸ್ಫುಟತೆ ಇರಬೇಕು ಅವರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೂ ಸ್ಫುಟತೆ ಬಂತು ದೇವರಿಗೆ ಕೇಳಿತು ಕೇಳಿತು ಆ ಕ್ಷಣದಲ್ಲಿ ಸ್ವಾಮಿ ಏನು ಕೇಳಿತ್ತು ಭಗವಂತನ ಕಾರುಣ್ಯದ ಪರಾಕಾಷ್ಟೆಯ ಜೊತೆಗೆ ಭಕ್ತರು ಮಾಡುವ ಪ್ರಾರ್ಥನೆ ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿಸ್ತದೆ ಕೇಳಿದಾಕ್ಷಣ ಭಗವಂತನಿಗೂ ಭಕ್ತರಿಗೂ ಇರತಕ್ಕಂತಹ ಕಾಲದ ಅವಧಿ ಎಷ್ಟು ಅಂದರೆ ಇಷ್ಟೇ ಕ್ಷಣ ಮಾತ್ರ ಕ್ಷಣ ಅಂತಂದರೆ ಎಷ್ಟು ಅಂದರೆ ಅದು ಲೆಕ್ಕ ಹೇಳಿದ್ದಾರೆ ಒಂದು ಕ್ಷಣ ಅಂದರೆ ಕ್ಷಣ ಅಂತ ಹೇಳಿಬಿಡ್ತೇವೆ ಕ್ಷಣ ಅಂದರೆ ಆ ಕ್ಷಣ ಅಂತ ಹೇಳುವಾಗ ಎಷ್ಟೋ ಕ್ಷಣ ಆಗಿರುತ್ತೆ ಅದು ಕ್ಷಣ ಅಂತ ಹೇಳಲಿಕ್ಕೆ ನನಗೆ ಇಷ್ಟು ಒತ್ತು ಬೇಕು ಅಂದರೆ ಕ್ಷಣ ಆಗ್ಲಿಕ್ಕೆ ಅಷ್ಟು ಒತ್ತು ಬೇಕಾಗಿಲ್ಲಂತೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಶತಪತ್ರ ಪತ್ರ ಭೇದನನ್ಯಾಯ ಅಂತ ಶತಪತ್ರ ಅಂದರೆ ಕಮಲ ಕಮಲ ಅಂದರೆ ಭಾರೀ ಮೃದುವಾದ್ದು ಅದಕ್ಕಿಂತ ಮೃದುವಾದಂತಹದ್ದು ಇನ್ನೊಂದಿಲ್ಲ ಬರೀ ಕೋಮಲವಾದಂತಹ ಒಂದು ಎಲೆ ಪುಷ್ಪದ ದಳ ಪುಷ್ಪವೇ ಕೋಮಲ ಅದರ ದಳ ಭರೀ ಕೋಮಲವಾದ್ದು ಅದು ನೂರು ಇಡಬೇಕಂತೆ ಒಂದರ ಮೇಲೆ ಒಂದರ ಮೇಲೆ ಶತಪತ್ರ ಶತಪತ್ರ ಪತ್ರ ಶತಪತ್ರದ ಶತಪತ್ರ ಶತಪತ್ರ ಅಂತ ಕಮಲಕ್ಕೆ ಹೆಸರು ಅದರ ನೂರು ಎಲೆಯನ್ನು ಒಂದರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ಇಡಬೇಕಂತೆ ಇದು ಪ್ರಯೋಗ ಮಾಡಿ ಹೇಳಿದ್ದವರು ಲ್ಯಾಬಾರ್ಟರಿಯಲ್ಲಿ ಒಂದು ಸೂಜಿ ಹಾಕಬೇಕು ಅದು ಮೇಲೆ ಬರಬೇಕು ಎಷ್ಟು ಹೊತ್ತು ಬೇಕು ಹೇಳಿ ಒಂದು ಎಲೆ ತೂತು ಮಾಡಿ ಎರಡನೇ ಎಲೆ ತೂತು ಮಾಡಿ ಮೂರು ಎಲೆ ತೂತು ಮಾಡಿ ಹೇಳ್ತಾ ಇರಿ ಹೇಳಲಿಕ್ಕೆ ಎಷ್ಟು ಒತ್ತುಬೇಕು ನಿಮಗೆ ತುಂಬ ಹೊತ್ತುಬೇಕು ಅದು ಸೂಜಿ ಬರಲಿಕ್ಕೆ ಇಲ್ಲಿ ಆಗಿದ ಮೇಲೆ ಬಂದಾಯಿತು ಎಷ್ಟು ಕ್ಷಣ ಆಯಿತು ಗೊತ್ತೋ ನೂರು ಕ್ಷಣ ಆಯಿತು ಅದಕ್ಕೆ ಒಂದು ಕ್ಷಣದಲ್ಲಿ ಒಂದು ತೂತು ನೂರು ಎಲೆ ತೂತು ಮಾಡಿ ಕ್ಷಣ ಆಯಿತು ಅಲ್ಲಿ ಅಂದರೆ ನೂರು ಎಲೆಯನ್ನು ಮೇಲೆ ಮೇಲೆ ಇಟ್ಟರೆ ತೂತಾಗಲಿಕ್ಕೆ ನೂರು ಕ್ಷಣ ಅಂದರೆ ನೂರು ಒನ್ ಅದು ಒಂದು ಕ್ಷಣ ಅಂತಂದ್ರೆ ಇಷ್ಟು ಸೂಕ್ಷ್ಮವಾದಂತಹ ಕಾಲವನ್ನು ಹಿಂದಿನವರು ಗಮನಿಸಿದ್ದಾರೆ ಅಂದರೆ ಸೆಕೆಂಡ್ ಅನ್ನೂ ವಿಭಾಗ ಮಾಡಲಿಕ್ಕಾಗುತ್ತೆ ಅಂತ ಹಿಂದಿನ ಕಾಲ ಹಿಂದಿನ ಕಾಲದಲ್ಲಿ ಚಿಂತನೆ ಇತ್ತು ನಮಗೆ ಸೆಕೆಂಡಲ್ಲಿ ನಿಂತು ಬಿಡ್ತೇವೆ ಸೆಕೆಂಡನ್ನು ಇನ್ನೂ ತುಂಡು ಮಾಡಲಿಕ್ಕೆ ಇನ್ನೂ ಚಿಕ್ಕದು ಇನ್ನೂ ಚಿಕ್ಕದು ಪರಮಾಣು ಅದರಲ್ಲಿಯೂ ಕಾಲದಲ್ಲಿಯೂ ಪರಮ ಪರಮ ಪರಮ ಪರಮ ಪರಮಾಣು ಇದೆ ಅದನ್ನು ಹೇಳಿದವರು ಕ್ಷಣ ಹೇಳಿದ ಕೇಳಿದ ಕ್ಷಣ ಅಂದರೆ ಅಷ್ಟು ದೇವರು ಅಲ್ಲಿಂದ ಇಲ್ಲಿ ಬರಲಿಕ್ಕೆ ನಮ್ಮಲ್ಲಿಂಟು ಬಂದೇ ಅಂತ ಹೇಳುತ್ತೇವೆ ಅದು ಬಂದೇ ಬರದೇ ಇಲ್ಲ ಇಲ್ಲಿ ಬಂದಾಗಿ ಬಿಡ್ತದೆ ಬರುವುದೇ ಬಂದಾಗಿ ಬಿಡುತ್ತೆ ದೇವರಲ್ಲ ಬಂದೆ ಅಂತ ಹೇಳುವುದಿಲ್ಲ ಬಂದಾಗಿ ಅಲ್ಲಿ ಕೇಳಿದ ಕ್ಷಣ ಅಂದರೆ ಅಷ್ಟಿದೆ ಪಾಂಚಾ ವಸ್ತ್ರವನಿತ್ತ ಯಾರಿಗಂತ ಮತ್ತೆ ಹೇಳುದು ದಾಸರು ವಸ್ತ್ರವನ್ನಿತ್ತ ಹಂತ ದೇವರು ಬಂದು ವಸ್ತ್ರವನ್ನು ಕೊಟ್ಟಾಯಿತು ಕೇಳುವುದು ವಸ್ತ್ರವನ್ನು ಕೊಡುವುದು ದ್ರೌಪದಿ ಕಂಡದ್ದು ಎಲ್ಲ ಏಕಕ್ಷಣದಲ್ಲಿ ಒಂದೇ ಕ್ಷಣದಲ್ಲಿ ಆಗಿತ್ತು ಪಾಂಚಾಲಿಗಿತ್ತ ವಸ್ತ್ರವನಿತ್ತ ಪಾಂಚಾಲಿಗೆ ಇಲ್ಲಿ ಪಂಚಾಲಿಯ ಎಂಬ ಶಬ್ದದಿಂದ ದ್ರೌಪದಿ ದೇವಿಯರು ಅಂತ ನಾವು ಇಟ್ಟುಕೊಂಡಾಗ ದ್ರೌಪದಿ ದೇವಿಯರ ಅಪರಾಧ ಅಲ್ಲ ಅವರು ಅವತಾರ ಮಾಡಿದ್ದು ಪಾಪದ ಫಲವಾಗಿ ಅಲ್ಲ ಅವರು ಅವತಾರ ಮಾಡಬೇಕಾಗಿದ್ದರೆ ಯಾರ ಪಾಪನೋ ಅದರ ನಿವಾರಣೆ ಅವರು ಅವತಾರ ಮಾಡಬೇಕಾಗಿದ್ದರೆ ಯಾರ್ದು ಅಪರಾಧನೋ ಅದು ಹಾಗಾಗಿ ಪಾಂಚಾಲಿ ಎಂಬ ಶಬ್ದದಿಂದ ಭಾರತೀ ದೇವಿಯರನ್ನು ನಾವು ಇಟ್ಟುಕೊಂಡ್ರೆ ಕೇಳಿದಾಕ್ಷಣ ಅಂದರೆ ದುಷ್ಟನ ಶಬ್ದ ಕೇಳಿದಾಕ್ಷಣ ಭಕ್ತ ಅಪರಾಧ ಬರಬೇಕು ಭಗವಂತನಿಗೆ ಅದು ಹೇಗೆ ಭಕ್ತರಾಗಿರ್ತಕ್ಕ ಭಕ್ತೆಯರಾಗಿರ್ತಕ್ಕ ಅಭಯರಾಗಿರ್ತಕ್ಕ ಪಾರ್ವತ್ಯಾದಿಗಳ ಅಪರಾಧದ ನಿಮಿತ್ತವಾಗಿ ಅದರ ದುರಿತದ ನಿವಾರಣೆಗೋಸ್ಕರವಾಗಿ ಭಗವಂತ ಅಲ್ಲಿ ಬಂದು ವಸ್ತ್ರವನ್ನು ಅಕ್ಷಯಾಂಬರವನ್ನು ಕೊಟ್ಟ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕಂತೆ ಇದರಲ್ಲಿ ಭಗವಂತನ ಅಪರಾಧ ಸಹಿಷ್ಣುತ್ವದ ಮುಖ ಅಥವಾ ದುರಿತ ನಿವಾರಣೆಯ ಕ್ರಮ ಅದು ಇಲ್ಲಿ ಸ್ಫುಟ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಸ್ವಲ್ಪ ಬೇಗ ಮುಗಿಸ್ತಾ